ಇಪ್ಪತ್ತನೇ ಕಕ್ಷೆ ನಳಿನಿ ಸಮನ್ಯ್ಯ ರೋಹಿಣಿ ಶ್ಯಾಮಲಾ ವಿರಾಟ್ ಪರ್ಜನ್ಯರದಮರು ಎಲರ ಮಿತ್ರನ ಮಡದಿ ದ್ವಿಗುಣಧಮಳು ಪಂಪೊಳಗೆ ಜಲಮಯ ಬುದಮ ದ್ವಿಗುಣದಿ ಕೆಳಗೆ ನೆಸುಳ ಉಷಾ ಶನೈಶ್ಚರ ಇಳೆಯು ಈರುಗುಡ ಅಧಮನು ಉಷಾದೇವಿ ದಿಶೆಯಿಂದ ಇಪ್ಪತ್ತನೇ ಕಕ್ಷೆಯಲ್ಲಿ ಬರುವಂತಹ ಕರ್ಮಜ ದೇವತೆಗಳ ತಾರತಮ್ಯ ವಿಚಾರವನ್ನು ಮುಂದುವರಿಸುತ್ತಾರೆ ನಳಿನಿ ನಂದಿನಿ ನಳಿನಿ ಸೀತಾ ಅಂತ ವರಾಹ ಪುರಾಣಾಂತರ್ಗತ ಗಂಗಾ ದ್ವಾದಶ ನಾಮ ಸ್ತೋತ್ರದಲ್ಲಿ ಗಂಗೆಗೆ ಇನ್ನೊಂದು ನಾಮ ನಳಿನಿ ಆದ್ದರಿಂದ ನಳಿನಿ ದೇವಿ. ಗಂಗಾದೇವಿ ಸೂರ್ಯ ಪತ್ನಿ, ರೋಹಿಣಿ ಚಂದ್ರಪತ್ನಿ ಶ್ಯಾಮಲ ಯಮಪತ್ನಿ ವಿರಾಟ್ ಅನಿರುದ್ಧ ಪತ್ನಿ ಉಷಾ ಮತ್ತು ಪರ್ಜನ್ಯ ನಾಮಕ ಸೂರ್ಯ ಇವರು ಪುಣ್ಯಶ್ಲೋಕರಾಗಿರುವಂಥ ಶತರಾಜರಿಂದ ತಾರತಮ್ಯದಲ್ಲಿ ಸ್ವಲ್ಪ ಕಿಂಚಿತ್ ಕಡಿಮೆ ಎಲ್ಲರೂ ಮಿತ್ರ ಅಂದರೆ ವಾಯುಶಕನಾಗಿರ್ತಕ್ಕಂಥ ಅಗ್ನಿಯ ಮಡದಿ ಸ್ವಾಹಾದೇವಿಯು ಬಾಂಬ್ ಹೊಳೆ ಆಕಾಶ ನದಿ ಗಂಗೆಗಿಂತ ಗುಣ ಕಡಿಮೆ ಜಲಮಯ ಪುರುಷ ಶರೀರದ ಹದಿನಾರು ಕಡೆಗಳಲ್ಲಿ ಒಂದಾದ ಜಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಬುಧ ಸ್ವಹಾದೇವಿಗಿಂತ ಸ್ವಲ್ಪ ಕಡಿಮೆ ನಾಮ ಅನ್ನ ಕಲೆಗೆ ಅಭಿಮಾನಿಯಾಗಿರುವಂಥ ಉಷಾದೇವಿ ಅಶ್ವಿನಿ ಭಾರ್ಯ ಬುಧನಿಗಿಂತ ಎರಡು ಗುಣ ಕಡಿಮೆ ಉಷಾದೇವಿಗಿಂತ ಇಳೆಗೆ ಅಂದರೆ ಪೃಥ್ವಿಗೆ ಪೃಥ್ವಿಯಮ್ಮ ಕಲೆಗೆ ಅಭಿಮಾನಿಯಾಗಿರ್ತಕ್ಕಂಥ ಶನೇಶ್ಚರನು ಈರು ಗುಣ ಅಂದರೆ ಎರಡು ಗುಣ ಕಡಿಮೆ ನಂದಿನಿ ನಳಿನಿ ಸೀತಾ ಮಾಲತೀ ಚಮಲಾಪ ವಿಷ್ಣುಪ್ಪ ದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ಅಂತ ಗಂಗಾ ದ್ವಾದಶ ನಾಮ ವರಾಹ ಪುರಾಣದಲ್ಲಿ ತಿಳಿಸ್ತಾರೆ ಆದ್ದರಿಂದ ನಳಿನಿ ಅಂದರೆ ಪತ್ನಿ ನಳಿನಿ ಅಂದರೂ ಒಂದೇ ಗಂಗಾ ಅಂದರೂ ನಾಮಕ ಸೂರ್ಯನ ಪತ್ನಿ ಸೌಮ್ಯಾದೇವಿ ಚಂದ್ರ ಪತ್ನಿ ರೋಹಿಣಿದೇವಿ ಯಮಧರ್ಮದೇವರ ಪತ್ನಿ ಶ್ಯಾಮಲಾದೇವಿ ಕಾಮಪುತ್ರ ಅನಿರುದ್ಧನ ಪತ್ನಿ ಉಷಾದೇವಿ ಬಾಣಾಸುರನ ಮಗಳು ಬ್ರಹ್ಮಾಂಡಾಭಿಮಾನಿಯಾದ ಉಷಾದೇವಿಗೆ ವಿರಾಟ್ ದೇವಿ ಅಂತ ನಾಮಾಂತರವೂ ಉಂಟು ಪರ್ಜನ್ಯ ನಾಮಕ ಸೂರ್ಯದೇವರು ಈತನು ಮೇಘಚಕ್ರಕ್ಕೆ ಅಭಿಮಾನಿ ಮೇಲ್ಕಂಡ ಆರು ಮಂದಿ ಸಮಾನ ಕಕ್ಷೆಯಲ್ಲಿ ಎಲರಂದರೆ ಗಾಡಿ ಎರ ಮಿತ್ರ ಅಂತ ಹೇಳಿದರೆ ಗಾಳಿಗೆ ಸಕನಾದ ಅಗ್ನಿದೇವ ಅಗ್ನಿಯ ಪತ್ನಿ ಸ್ವಹಾದೇವಿ ಈಕೆ ಗಂಗಾದಿಗಳಿಗಿಂತ ಎರಡು ವಿಜಾತಿ ಗುಣಗಳಿಂದ ತಾರತಮ್ಯದಲ್ಲಿ ಅದಮರು ಬಾಮ್ ಹೊಳೆ ಬಾನಿನ ಹೊಳೆ ತ್ರಿವಿಕ್ರಮ ದೇವರ ಬಾಮ ಪಾದಾನುಷ್ಟದಿಂದ ಆಕಾಶ ಗಂಗೆ ಅದಕ್ಕೆ ಬಾನ್ ಹೊಳೆ ಬಾನ್ ಅಂದರೆ ಆಕಾಶ ಹೊಳೆ ಅಲ್ಲಿ ಹರಿಯೋ ನದಿ ಗಂಗಾ ನದಿ ಜಲಮಯ ಅಂದರೆ ಉದಕಕ್ಕೆ ಅಭಿಮಾನಿಯಾಗಿರುವಂಥ ಬುಧ ಜಲಾಧಿಪತಿಯಾದ ಬುಧ ಸ್ವಹಾದೇವಿಗಿಂತ ಎರಡು ವಿಜಾತಿ ವಿಜಾತ್ರಿಗುಣಗಳಿಂದ ಕಡಿಮೆ ಸಜಾತಿಯ ದ್ವಿಗುಣಗಳಿಂದ ಸಮ ನಾಸತ್ಯ ಮತ್ತೆ ದಸರು ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ಮತ್ತು ಪೃಥ್ವಿ ಅಭಿಮಾನಿ ಸೂರ್ಯನ ಪುತ್ರನು ಆಗಿರುವಂಥ ಶನೇಶ್ಚರ ಇವರಿಬ್ಬರು ದ್ವಿಗುಣ ಅಧಮರು ಇಳೆ ಅಂದರೆ ಭೂತ ತತ್ವಕ್ಕೆ ಅಭಿಮಾನಿಯಾಗಿರುವಂಥ ಭೂದೇವಿ ಉಷಾ ಶನೇಶ್ಚರರಿಗಿಂತ ದ್ವಿಗುಣ ಅಧಮರು ಹೀಗೆ ವರುಣಪತ್ನಿ ಗಂಗಾ ಸೂರ್ಯಪತ್ನಿ ಸೌಮ್ಯ ಚಂದ್ರಪತ್ನಿ ರೋಹಿಣಿ ಯಮಪತ್ನಿ ಶ್ಯಾಮಲ ವಿರಾಟ್ ಪರ್ಜನ್ಯ ಇವರು ಶತಸುಪುಣ್ಯ ರಾಜರಿಗಿಂತ ವಾಯುಶಕನ ಕಡಿಮೆ ವಾಯುಶಕನಾದ ಅಗ್ನಿಪತ್ನಿ ಸ್ವಹಾದೇವಿ ಗಂಗಾದೇವಿಗಿಂತ ಕಡಿಮೆ ಎರಡು ಗುಣ ಸ್ವಹಾದೇವಿಗಿಂತ ಜಲಾಭಿಮಾನಿಯಾದ ಬುಧ ಎರಡು ಗುಣ ಕಡಿಮೆ ಬುಧನಿಗಿಂತ ಅಶ್ವಿನಿ ಪತ್ನಿಯಾದ ಉಷಾದೇವಿ ತಾರತಮ್ಯದಲ್ಲಿ ಕಡಿಮೆ ಶನೇಶ್ವರ ಮತ್ತು ಭೂದೇವಿ ಉಷಾದೇವಿಗಿಂತ ಎರಡು ಗುಣ ಕಡಿಮೆ ಇಷ್ಟ